ಇಪ್ಪತ್ತ್ಮೂರು ಪೂರ್ಣತೆ ದಾರಿಯಶಾಸ್ತ್ರ ಆಚಾರ್ಯನು ಬುಡಿದರೊಡನೆ ಮನೆಗೆ ಹೊರಟನು ದಾರಿಯಲ್ಲಿ ಅವರು ಆಗಾಗ ಮಾತನಾಡುವರು ಆಚಾರ್ಯ ಅಪರಿಗ್ರಹವೆಂದರೇನು ಎಂದುಕೊಂಡಿದೀಯೇ ಹೇಗೋ ಹೇಗೋ ಅಂಕಿಗೆ ಸಿಕ್ಕ ಸಿಕ್ಕದ ಇಂದ್ರಿಯವೆಂಬ ಮದ್ದಾನಿಗೆ ಅದೇ ಅಂಕುಶ ಬುಡಿದರಿಗೆ ಇನ್ನೂ ಅಪರಿಗ್ರಹದ ಗುಂಗು ಬಿಟ್ಟಿರಲಿಲ್ಲ ಆಚಾರ್ಯನು ನಾನೊಂದು ಮಾತನಾಡಬಹುದೇ ಎಂದು ವಿನಯದಿಂದ ಕೇಳಿದನು ಬುಡಿದರು ಕೇಳಯ್ಯ ಕೇಳುವುದನ್ನೆಲ್ಲ ಕೇಳದೇಬೇಕು ಇಲ್ಲವಾದರೆ ಅದೇ ಶಲಾಕವಾಗಿದ್ದುಕೊಂಡು ಯಾವಾಗಲೋ ಒಂದು ಸಹ ಹೃದಯ ಶಲ್ಯವಾಗುವುದು ಎಂದರು ಸರಿ ತಾವು ಹಿಡಿದುದು ಇಂದಿಯ ಜೈವು ಸಾಧಿಸಬೇಕಾದ ವಿಷಯ ಎಂಬ ನಂಬಿರುವವರ ಮಾತಾಯಿತು ಅದನ್ನು ನಂಬದೇ ಇಂದಿಯ ಲೋಲುಪತೆಯೇ ಜೀವನದ ಮುಖ್ಯೋದ್ದೇಶ ಮುಖ್ಯೋದ್ದೇಶ ಎಂದು ನಂಬಿ ನಂಬಿರುವವರಿಗೆ ಅದರಂತೆ ಆಚರಿಸುತ್ತಿರುವವರಿಗೆ ಈ ಅಪರಿಗ್ರಹದಿಂದ ಏನು ಪ್ರಯೋಜನ ಬುಡಿದರೂ ನಕ್ಕು ಅದೇ ಕತ್ತಲಲ್ಲಿ ಕಾಣದೆ ಕತ್ತೆಯ ಮರಿಯನ್ನು ತಂದು ಆಡುಗಳ ಜೊತೆಯಲ್ಲೇ ಸೇರಿಸಿಬಿಟ್ಟಿದೆ ಎಂದುಕೊಳ್ಳೋಣ ಕತ್ತೆಯ ಆಡುವಾದಿತೇನು ಇಲ್ಲ ಸರಿ ಅದರಂತೆ ಇದು ಅಲ್ಲದೆ ನೋಡು ಮನುಷ್ಯ ಮಾತನಾಡಿದವನು ಯಾವಾಗಲೂ ಇಂದ್ರಿಯ ಜಯವನ್ನು ಅಪೇಕ್ಷಿಸುವನು ಹಾಗಿಲ್ಲದವನು ಯಾವನಾದ ಯಾವನಾದನೊಬ್ಬನಿದ್ದರೆ ಅವನನ್ನು ಹಾದಿ ತಪ್ಪಿ ಮನುಷ್ಯನಾದ ಮೈ ಇದು ಮೃಗವೆನ್ನಬೇಕು ಸ್ವಭಾವವು ಮೃಗಕ್ಕೆ ಇಂದ್ರಿಯ ಲೋಲುಪವಾಗದಂತೆ ಆತಂಕಗಳನ್ನು ಇಟ್ಟಿರುವುದು ಹಾಗೆಯೇ ಮಾನವನು ಇಂದ್ರಿಯ ಲೋಲುಪನಾದರೆ ಸ್ವಭಾವವೇ ಅಡ್ಡ ಅದ್ದ ಅದ್ದಕಡ್ಡಿಯನ್ನು ಯಾವುದಾದರೊಂದು ತರದಲ್ಲಿ ತಂದಿಡುವುದು ಈ ಆ ಕಾರ್ಯ ಮಾಡುವುದರಲ್ಲಿ ಸ್ವಭಾವಕ್ಕೇನು ಅಷ್ಟು ನೋಡು ಆಚಾರ್ಯ ಸ್ವಭಾವಕ್ಕೆ ಶ್ರದ್ಧೆಯೂ ಇಲ್ಲ ಅಶ್ರದ್ಧೆಯೂ ಇಲ್ಲ ಇಂದ್ರಿಯ ಕಾರ್ಯ ಪ್ರತಿಯೊಂದಕ್ಕೂ ನಾವು ಅಷ್ಟು ಬೆಲೆಯನ್ನು ಕೊಡಬೇಕು ಅಂಗಡಿಯಲ್ಲಿ ವ್ಯಾಪಾರ ಮಾಡುವಾಗ ನಾವು ತೆಗೆದುಕೊಂಡು ಹೋಗಿರುವ ಹಣ ಸಾಲದೇ ಹೋದರೆ ಸಾಲ ಹೇಳಿ ಬರುವುದಿಲ್ಲವೇ ಹಾಗೆ ಜನ್ಮಗತ್ತುವಾಗ ನಾವೆಷ್ಟು ಶಕ್ತಿಯನ್ನು ತಂದಿರುವವು ಅದು ಸತ್ಕಾರ್ಯದಿಂದ ವೃದ್ಧಿಯಾಗುವುದು ಅಸತ್ಕಾರ್ಯದಿಂದ ಹ್ರಾಸವಾಗುವುದು ಈ ಜನ್ಮದಲ್ಲಿ ನಾವು ಮಾಡುವ ಕಾರ್ಯಗಳಿಗೆ ನಾವು ತಂದಿರುವ ಶಕ್ತಿಯು ಸಾಲದೇ ಹೋದರೆ ಸ್ವಭಾವವು ಅಷ್ಟು ಕೊಡುವುದು ಅದು ಸಾಲದೇ ಹೋದರೆ ಆಗ ಇಂದ್ರಿಯ ದೌರ್ಬಲ್ಯ ಮೊದಲಾದವು ಬರಲು ಬರುವವು ಅದರ ಆದರೆ ಅದು ಆ ಈ ಜನ್ಮದಲ್ಲಿಯೇ ಆಗಬಹುದು ಅಥವಾ ಜನ್ಮಾಂತರದಲ್ಲಿ ಆಗಬಹುದು ಜನ್ಮ ಜನ್ಮಾಂತರವನ್ನು ಒಪ್ಪದವರ ಮಾತು ಹೇಗೆ ವಿಚಾರ ವಿಚಾರಿಗಳೆಲ್ಲರೂ ಜನ್ಮಾಂತರವನ್ನು ಒಪ್ಪುವರು ಒಂದು ವೇಳೆ ಹಾಗೂ ಒಪ್ಪಲಿಲ್ಲವೆನ್ನೋಣ ನಷ್ಟವೇನೋ ಸಮುದ್ರವನ್ನು ನೋಡ ನೋಡದಿದ್ದವನು ಸಮುದ್ರದಲ್ಲಿ ಎರಡು ತಂಗಿನ ಮರದ ಆಳುವಿದೆ ಎಂದು ಸಮುದ್ರದಲ್ಲಿ ಎರಡು ತಂಗಿನ ಮರದ ಆಳುವಿದೆ ಎಂದರೆ ನಂಬುವುದು ಹೇಗೆ ಎಂದು ಶಂಕಿಸಿದರೆ ಸಮುದ್ರದ ಆಳಕ್ಕೆ ಲೋಪವಂತೇನೋ ಅದರಂತೆ ಬಿಡೋ ಇನ್ನೇನೋ ಮನೆಯೂ ಬಂತು ಈ ಕೆಲಸಕ್ಕೆ ಮಾ ಮಾತು ಇದೀಗೇ ಬಿಡೋಣ ಆಚಾರ್ಯನ ಮನೆ ಬಂತು ಆಚಾರ್ಯನು ಓಡಿ ಹೋಗಿ ತಾನು ಕೈಕಾಲು ತೊಳೆದುಕೊಂಡನು ಆ ವೇಳೆಗೆ ಬಾಗಿಲಲ್ಲಿ ಬಂದ ಆಲಂಬಿನಿಯು ಬುಡಿದರಿಗೆ ಪಾದವನ್ನು ಕೊಟ್ಟು ಅರ್ಜ್ಯ ಆಚಮನಗಳನ್ನು ತಂದಿಟ್ಟರು ಆಚಾರ್ಯನು ಬಂದು ಬುಡಿದರನ್ನು ಕರೆದೊಯ್ದು ಕೃಷ್ಣಾಜಿನ ಹಾಕಿರುವ ವೇತ್ರಾಸನದಲ್ಲಿ ಕುಳ್ಳೆಲಿಸಿದನು ಅಲ್ಪಹಾರದ ಉಪಚಾರವೂ ಆಯಿತು ಬುಡಿದರೂ ಕೇಳಿದರು ನಮ್ಮ ಯಾಜ್ಞವೆಲಕಿನಲ್ಲಿ ತಾನೇ ಕೈಕಾಲು ತೊಳೆದುಕೊಂಡು ಬರುತ್ತಿದ್ದಾನೆ ಅಷ್ಟರಲ್ಲಿ ಯಾಜ್ಞವೆಲಕನ್ನು ಬಂದು ಬುಡಿದರಿಗೆ ಸಾಂಗವಾಗಿ ನಮಸ್ಕಾರ ಮಾಡಿದನು ಬುಡಿದರೂ ಚೆನ್ನಾಗಿ ಬದುಕು ಎಂದು ಆಶೀರ್ವಾದ ಮಾಡಿ ಅವನನ್ನು ತಮ್ಮ ಕಡೆಗೆ ಬರುವಂತೆ ಹೆಚ್ಚುಕೊಂಡರು ಅವರ ಮುಖವು ಉದ್ಯದಾದಿತ್ಯನಂತೆ ವಿಸ್ತಾರವೂ ಆಯಿತು ಕೆಂಪೂ ಆಯಿತು ಅವನನ್ನು ಎತ್ತಿ ತಮ್ಮ ತೊಳೆಯ ಮೇಲೆ ಕುಳ್ಳರಿಸಿಕೊಂಡು ಶೋಚಿತವಾಗಿ ಸತ್ಕರಿಸುತ್ತಾ ಸಂದೇಹವಿಲ್ಲ ಆಚಾರ್ಯ ನಿನ್ನ ಮಗನು ಈ ವಯಸ್ಸಿನಲ್ಲಿಯೇ ವಿಪುನಾಗಿದ್ದಾನೆ ನಮ್ಮ ದೊರೆಯ ಆಸೆ ಈಡೇರಿತು ಇನ್ನಿವನು ದೇವರ ದಯದಿಂದ ಸರ್ವ ಸರ್ವಜ್ಞನಾಗುವನು ಈ ಸುತ್ತಮುತ್ತಲಿನ ದೇಶದಲ್ಲಿ ಇವನನ್ನು ಹಾಯುವವರಿರಲಿ ಇವನ ಸಮತೂಗುವ ವಿದ್ವಾಂಸರು ಯಾರೂ ಇರುವುದಿಲ್ಲ ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಯಾಜ್ಞವಲ್ಕ್ಯನು ಏನೂ ತಿಳಿಯದವನಂತೆ ತಾತ ನಾನು ನಿಮ್ಮನ್ನು ನೋಡಬೇಕೆಂದಿದ್ದೆ ಎಂದನು ಬುಡಿಲರು ವಿಸ್ಮಯದಿಂದ ನಗುವನ್ನು ನಗುತ್ತಾ ಕಾರಣ ಎಂದರು ಯಜ್ಞ ವೈದ್ಯನೋ ಹೇಳಿದನು ನಾನು ಸಂಬಂಧ ಎರಡು ಮಾತು ಕೇಳಬೇಕು ಎಂದಿದ್ದೆ ಅದೇನೋ ನಮ್ಮ ತಂದೆಯವರನ್ನು ಕೇಳಲಿಲ್ಲ ನೀವು ಹೂ ಅಂದರೆ ನಿಮ್ಮನ್ನು ಕೇಳುತ್ತೇನೆ ಇಲ್ಲವಾದರೆ ಅವರನ್ನೇ ಕೇಳುತ್ತೇನೆ ನಿನಗೆ ಏನು ಅನಿಸುತ್ತದೆ ನನಗೆ ನಮ್ಮ ತಂದೆಯ ಅರ್ಧ ಹೇಳಿದ್ದಾರೆ ಇನ್ನೂ ಅರ್ಧವನ್ನು ಅವರೇ ಹೇಳಲಿ ಎಂದು ತಮ್ಮ ಮನಸ್ಸಾದರೆ ಹಾಗೂ ಆಗಲಿ ನನಗೆ ತಿಳಿಯಬೇಕು ಅಷ್ಟೇ ಅದು ಇಲ್ಲಿಂದಲೋ ಅಲ್ಲಿಂದಲೋ ನನಗೇಕೆ ಬುಡಿಲರು ಮುಸಿ ಮುಸಿ ನಗುತ್ತಾ ಆಚಾರ್ಯನ ಕಡೆ ನೋಡಿದರು ಆಚಾರ್ಯನು ನಾನೇನು ಹೇಳಿಕೊಟ್ಟಿಲ್ಲ ಇದೆಲ್ಲ ಅವನು ಸ್ವಂತ ಮಾತು ಎಂದರು ಎಂದನು ಬುಡಿದರು ಯಾಜ್ಞವಲ್ಕಿಯನ ಭಿನ್ನ ಆಗಲ್ಲಪ್ಪ ಕೇಳು ಬೆಳೆಯುವ ಈ ಮರಕ್ಕೆ ನಾವು ಒಂದು ಚಂಬು ನೀರು ಎರೆಯೋಣ ಎಂದರು ಯಾಜ್ಞವಲ್ಕಿಯನು ಹೇಳಿದನು ನಿನ್ನೆ ನಮ್ಮ ಹೋಮಧೇನು ಪ್ರಾಣವು ದೇಹದೇಹದಲ್ಲಿಯೂ ಇದೆ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಇದೆ ಎಂದಿತು ಅದನ್ನು ಸಾಕ್ಷಾತ್ಕರಿಸಿ ತಿಳಿದುಕೊಳ್ಳುವುದು ಹೇಗೆ ಇದು ಮೊದಲನೆಯದು ಎರಡನೆಯದು ಶಾಸ್ತ್ರವೆಂದರೇನು ನಾವು ಅದನ್ನು ತಿಳಿದುಕೊಳ್ಳುವುದು ಹೇಗೆ ಅದನ್ನು ತಿಳಿದುದರ ಗುರುತೇನು ಬುಡಿದರು ಗಂಭೀರರಾದರು ನೋಡು ಯಾಜ್ಞವಲ್ಕ್ಯ ಪ್ರಾಣದ ವಿಚಾರವಾಗಿ ಇಷ್ಟು ತಿಳಿದುಕೋ ಅದು ದೇಹದಲ್ಲಿರುವಾಗ ಅಗ್ನಿಯಾಗುವುದು ಅದರಿಂದಲೇ ನಾವು ಅಗ್ನಿಪೂಜೆಯನ್ನು ಮಾಡುವುದು ಅದು ಕಾರ್ಯ ಮಾಡುವಾಗ ವಾಯುವಾಗುವುದು ದೇಹದಲ್ಲಾದರೆ ಅದನ್ನು ಪ್ರಾಣವೆನ್ನುವರು ಹೊರಗೆ ಮಾತನಿಸುವ ವಾಯು ಎನ್ನುವರು ಅದೇ ಆಕಾಶದಲ್ಲಿ ಸರ್ವ ಪ್ರಾಣಧಾರಿಯಾದ ಆದಿತ್ಯನಾಗುವುದು ನೀನು ಅಗ್ನಿಹೋತ್ರವನ್ನು ಸ್ವತಂತ್ರವಾಗಿ ಮಾಡುವವರೆಗೂ ಹೀಗೆ ಧ್ಯಾನ ಮಾಡುತ್ತಿರು ಇನ್ನು ಶಾಸ್ತ್ರದ ಮಾತು ಹೇಳಲು ಹೇಳಿ ನೋಡಿ ಅಗ್ನಿವೈಕ್ಯ ನಾವು ವ್ಯವಹಾರ ಮಾಡುವಾಗ ಬಹಿರ್ಮುಖ ಅಂತರ್ಮುಖ ಎರಡು ಬಗೆ ಎರಡು ಬಗೆ ಬಹು ನಮಗಿಂತ ವಿಸ್ತಾರವಾದ ಈ ಜಗತ್ತಿನಲ್ಲಿ ಇಂದ್ರಿಯ ಮನೋಬುದ್ಧ ಮೂಲಕ ವ್ಯಾಪಾರ ಮಾಡುವುದು ಅದು ಜಾಗೃತು ಒಂದು ವೇಳೆ ಅದು ತಪ್ಪಿತು ಎನ್ನು ಆಗ ಏನಾಗುವುದು ಕನಸಿನಂತಾಗುವುದು ಎಚ್ಚರವಾಗಿದ್ದರೂ ಕಣ್ಣಿಗೆ ಏನೋ ಕಾಣುವುದು ಕಿವಿಗೆ ಏನೋ ಕೇಳಿಸುವುದು ಹಾಗೆ ಕಂಡು ಕೇಳುವುದರಲ್ಲಿ ಒಂದು ನಿಯಮವಿದೆ ಆ ನಿಯಮಾನುಸಾರವಾಗಿ ಕಣ್ಣು ಕಂಡು ಕಿವಿ ಕೇಳಿದರೆ ಆಗ ಏನು ಏನಾಗುವುದು ಆಗ ಅಂತರ್ಮುಖವೂ ಸಾಮಾನ್ಯವಾಗಿ ನಾವೆಲ್ಲರೂ ಬಹಿರ್ಮುಖಗಳು ಏಕೆ ಬಲ್ಲಯ್ಯ ಹೆಮಧರ್ಮರಾಜ ನಚಿಕೆ ತನಗೆ ತಾತ ಹೌದಪ್ಪ ನನಗೆ ತಿಳಿದ ಮಟ್ಟಿಗೆ ಅದೊಂದೇ ಕಥೆ ಅದೊಂದೇ ಕಡೆ ಇದ್ದಾನೆ ಇದನ್ನೆತ್ತಿರುವುದು ಬ್ರಹ್ಮನು ಇಂದ್ರಿಯಗಳನ್ನು ಬಹಿಮುಖವಾಗಿ ಇಟ್ಟಿದ್ದನಂತೆ ಅದರಿಂದ ನಾವು ಬಹಿಮುಖಿಗಳಾಗಿವೆ ಇದ್ದೇವೆ ಆದರೆ ಧೀರನಾದವನೊಬ್ಬನು ಎಂದರೆ ಇಂದ್ರಿಯಗಳಿಗೆ ವಶವಾಗದೆ ಇಂದ್ರಿಯಗಳನ್ನು ತನ್ನ ವಶಪಡ ವಶಮಾಡಿಕೊಂಡವನು ಅಂತರ್ಮುಖನಾಗುವನು ಹಾಗೆ ಅಂತರ್ಮುಖನಾದಾಗ ಏನಾಗುವುದುವಲ್ಲಯ ಯಾಜ್ಞವಲ್ಕಿಯನ್ನು ಗಂಭೀರವಾಗಿ ಚಿಂತಿಸಿದನು ಇಂದ್ರಿಯಗಳಿಗೆ ವಶನಾಗದೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡವನು ಬುಡಿಲರು ಆ ಗಂಭೀರ ಭಾವವನ್ನು ನೋಡಿ ತೂಷ್ಣ ಕುಳಿತರು ಆಲಂಬಿನಿಯು ಆಚಾರ್ಯನೂ ಅಲ್ಲಿಯೇ ನಿಂತಿದ್ದರು ಅವರು ತಮಗೆ ಪ್ರತ್ಯೇಕವಾದ ಅಸ್ತಿತ್ವವೇ ಇಲ್ಲದವರಂತೆ ಮನಿಯ ಕಂಬ ತೊಲೆ ಬೋದಿಗೆಗಳಂತೆ ಅವಕ್ಕಾಗಿ ನಿಂತು ಕೇಳುತ್ತಿದ್ದರು ಬುಡಿದರು ಮುಂದುವರಿಸಿದರು ಆಗ ಇಂದ್ರಿಯಗಳನ್ನು ವಶಪಡಿಸಿಕೊಂಡವನು ಅಂತರ್ಮುಖನಾಗುವನು ಬಹಿರ್ಮುಖ ವ್ಯಾಪಾರದಲ್ಲಿ ಕಣ್ಣು ಮುಖ್ಯ ಕಂಡದ್ದು ಸರಿ ಕಿವಿಯಿಂದ ಕಿಡಿದರೂ ಗೌಣ ಎಂದದುದು ಆಗ ಕಿವಿಯ ಪ್ರಧಾನವಾದಾಗ ಶಾಸ್ತ್ರ ಅದುವರೆವಿಗೆ ಶ್ವಾಸವಿದ್ದರೂ ಇಲ್ಲದಂತೆಯೇ ಆಗ ಏನಾಗುವುದು ಬಲ್ಲೆಯ ತಾನು ಕಂಡದನ್ನು ಹೇಳುತ್ತಿದ್ದ ಪುರುಷನು ಶ್ವಾಸವನ್ನು ಬಲ್ಲಾಗ ತತ್ವಜ್ಞನಾಗುವನು ಎಂದರೆ ನಾನು ಕಂಡುದರ ಮರ್ಮವನ್ನು ಅದು ತಿಳಿದುಕೊಂಡಿರುವಂತೆ ಹೇಳುವವನಾಗುವನು ಅದುವರೆಗೆ ಆಗಲೇ ಹೇಳಿದನಲ್ಲ ಕಂಡುದನ್ನು ತನಗೆ ತೋರಿದಂತೆ ಹೇಳುತ್ತಿರುವವನು ಮನಸ್ಸಿಗೆ ತೋರಿದುದನ್ನು ತನ್ನ ಬುದ್ಧಿಯಿಂದ ವಿವೇಚಿಸಿದರೂ ಅದು ಅತತ್ವವೇ ಹೊರತು ತತ್ವವೆಂತಾದೀತು ಹಾಗೆ ತತ್ವಜ್ಞನಾಗುವವರೆಗೂ ಆತ್ಮಜ್ಞನಾಗುವಂತೆ ಆತ್ಮ ಆತ್ಮಜ್ಞನಾಗೆಂತಾಗುವನು ನಿಂತಾಗುವನು ಆದ್ದರಿಂದ ತತ್ವಜ್ಞನಾಗಬೇಕೆಂದು ಕಂಡವರ ಆಧಾರತನವನ್ನು ಕಂಡುಕೊಳ್ಳಬೇಕೆಂದವನು ಶಾಸ್ತ್ರವನ್ನು ಆಶ್ರಯಿಸುವನು ಅಂತರ್ಮುಖನಾಗುವವರೆಗೂ ಶಾಸ್ತ್ರವನ್ನು ಆಶ್ರಯಿಸುವುದಿಲ್ಲ ಅವೃತ್ತ ಚಕ್ಷುವಾಗುವವರೆಗೂ ಅಂತರ್ಮುಖನಾಗುವುದಿಲ್ಲ ಇಂದ್ರಿಯ ಮನೋಬುದ್ಧಿಗಳು ಸ್ವತಃ ತಮಗೆ ತೋ ತೋರಿದಂತೆ ವರ್ತಿಸುತ್ತಿರುವವರಿಗೂ ಅವೃತ್ತ ಚಕ್ಷುವಾಗುವುದಿಲ್ಲ ಆದ್ದರಿಂದ ಮೊದಲು ಇಂದ್ರಿಯಗಳನ್ನು ಕಟ್ಟಬೇಕು ಎಂಬುದು ನಮಗೆ ಆದೇಶ ಅನಂತರ ಮನಸ್ಸು ಅದರ ಬುದ್ಧಿ ಅನಂತರ ಬುದ್ಧಿ ಹೀಗೆ ಒಂದೊಂದಾಗಿ ಹಿಡಿತಕ್ಕೆ ಸಿಕ್ಕುವು ಅದರಿಂದ ತತ್ವವನ್ನು ಹೇಳುವುದು ಶಾಸ್ತ್ರ ಇಂದ್ರಿಯ ಮನೋಬುದ್ದಿಗಳು ಅಂಕೆಗೆ ಸಿಕ್ಕಿರುವವನಿಗೆ ಮಾತ್ರ ಅದು ಅರ್ಥವಾಗುವುದು ತಿಳಿಯುತ್ತೆ ಯಾಕೆ ಅನನ್ಯ ಲಭ್ಯವಾದ ಏಕಾಗ್ರತೆಯಿಂದ ಕೇಳುತ್ತಿದ್ದೆನು ಎಂದರೆ ನಮ್ಮ ತಂದೆಯೂ ಹೇಳಿರುವಂತೆ ಈ ಕೊನೆಯಲ್ಲಿ ಶ್ರೇಯಸ್ಸನ್ನು ಹಿಡಿಯಬೇಕಂದವನಿಗೆ ಶಾಸ್ತ್ರ ಅಂದರೆ ಶಾಸ್ತ್ರ ಅದರ ಕೊನೆ ಪೂರ್ಣ ಪೂರ್ಣಕ್ಕೆ ಹೋಗುವ ದಾರಿ ಶಾಸ್ತ್ರ ಬುಡಿದರು ಬಹು ಸಂತೋಷಪಟ್ಟರು ಬಹು ಚೆನ್ನಾಗಿ ನಿರೂಪಿಸಿದೆಯಯ್ಯ ನೋಡು ಆಚಾರ್ಯ ಅವನು ಹೇಳಿದುದು ಎಷ್ಟು ಸುಲಭವಾಗಿದೆ ತನಗೆ ತೋರದಂತೆ ಹೋಗುವ ಪ್ರೇಯಸ್ಸಿನ ಬಾದು ಬಿಟ್ಟು ಕಡೆಗೆ ತಿರುಗಿದವನಿಗೆ ಶರಣವಾದದು ಶಾಸ್ತ್ರ ಅದರ ಕೊನೆ ಪೂರ್ಣ ಪೂರ್ಣದ ದಾರಿ ಶಾಸ್ತ್ರ ಭೇ ಚೆನ್ನಾಗಿ ಹೇಳಿದೆ ಚೆನ್ನಾಗಿ ಹೇಳಿದೆ ಬುರಿದರೂ ಆ ಮಾತನ್ನು ಆಲೋಚನೆ ಮಾಡುತ್ತಿರುವವರಂತೆ ಒಂದು ಗಳಿಗೆ ಅದೇ ಧ್ಯಾನದಲ್ಲಿದ್ದರು ಮುಚ್ಚಿದ ಕಣ್ಣು ಬಿಟ್ಟು ಆಚಾರ್ಯ ನಿನ್ನ ಮಗ ಸರ್ವಜ್ಞನಾಗುವುದಕ್ಕೆ ಹುಟ್ಟಿರುವುದು ಗರ್ಭಾಷ್ಟಮದವರೆಗೆ ಕಾಯಬೇಡ ಗರ್ಭಪಂಚಮದಲ್ಲಿಯೇ ಉಪನಯನ ಸಂಸ್ಕಾರ ಮಾಡಿಬಿಡು ಎಂದರು